ಎಪ್ಪತ್ತಾರು ಸಂಭಾವನೆಗಳು ಮರುದಿನ ಅಪರಾಹ್ನದ ಇಳಿಹೊತ್ತಿನಲ್ಲಿ ರಾಜ್ಯಸಭೆಯು ಅರಮನೆಯಲ್ಲಿ ಸೇರಿತ್ತು ಸರ್ವಜ್ಞ ಕಾಣಿಕೆಯನ್ನು ಏನು ಮಾಡಬೇಕೆಂಬುದು ಅಂದಿನ ಪರ್ಯಾಲೋಚನೆಯ ವಿಷಯ ಭಗವಾನರಿಗೆ ಬಂದದ್ದು ಅದನ್ನೆಲ್ಲ ಅವರಿಗೆ ಒಪ್ಪಿಸಿ ಎಂದು ಒಂದು ಮತ ಭಗವಾನರು ಆಗಲೇ ನಿಮಗೆ ತೋರಿದ ಹಾಗೆ ವಿನಿಯೋಗಿಸಿ ಎಂದು ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲ ಕುಡಿದು ನಮಗೆ ತೋರಿದ ರೀತಿಯಲ್ಲಿ ವಿನಿಯೋಗಿಸಬೇಕು ಎಂದು ಇನ್ನೊಂದು ಮತ ಇಬ್ಬರಿಗೂ ಬೇಕಾದ ಹಾಗೆ ಚರ್ಚೆಯಾಗಿ ಕೊನೆಗೆ ಅದರಲ್ಲಿ ಅರ್ಧ ಭಾಗವನ್ನು ಗುರುಕುಲಕ್ಕೆ ಕಾಣಿಕೆ ಒಪ್ಪಿಸುವುದು ಉಳಿದುದನ್ನು ಹೊರಗಿನಿಂದ ಬಂದಿರುವ ಮತ್ತು ಅಸ್ಥಾನದ ವಿದ್ವಾಂಸರಿಗೆ ಯಥೋಚಿತವಾಗಿ ಹಂಚುವುದು ಎಂದು ಗೊತ್ತಾಯಿತು ಇದೆಲ್ಲವೂ ಮುಗಿಯುತ್ತಿದ್ದ ಹಾಗೆಯೇ ಮನವರ್ತವೆ ಬಂದು ಕಾಣಿಸಿಕೊಂಡನು ಮಹಾಸ್ವಾಮಿಯವರ ಅಪ್ಪಣೆಯಾದಂತೆ ಸಹತ್ಸಗಳಾದ ಸಹಸ್ರ ಗೋವುಗಳನ್ನು ಸರ್ವ ಇಟ್ಟುಕೊಳ್ಳಲು ಅನುಕೂಲವಾಗುವಂಥ ಆಶ್ರಮದಲ್ಲಿ ಏರ್ಪಾಡು ಮಾಡಿ ಆಯಿತು ಎಂದು ವರದಿ ಮಾಡಿದನು ಎಷ್ಟು ಜನ ಹಾಡುಗಳನ್ನು ಕೊಟ್ಟಿದ್ದೀರಿ ಗೋ ಸೇವೆಗೆಂದೇ ಕುಟುಂಬಗಳನ್ನು ಗೊತ್ತು ಮಾಡಿದೆ ಅವರಿಗೆಲ್ಲ ಮುಖಂಡನಾಗಿ ಇನ್ನೊಬ್ಬ ಒಟ್ಟು ನಲವತ್ತೊಂದು ಕುಟುಂಬಗಳು ಅವರೆಲ್ಲ ಸುಖವಾಗಿರುವಂತೆ ಮನೆ ಬನೆ ಬಾಗಿಲು ಮಾಡಿಕೊಟ್ಟಿದ್ದೀರೋ ಮಹಾಸ್ವಾಮಿ ಹಸುಗಳಿಗೆ ಕೊಟ್ಟಿಗೆ ಆಗಿದೆಯೋ ಅಪ್ಪಣೆಯಾದರೆ ಒಪ್ಪಿಸುತ್ತೇನೆ ವಿವರಗಳು ಬೇಕಿಲ್ಲ ನಾವು ಆಶ್ರಮಕ್ಕೆ ಗೋದಾನ ಮಾಡಿದ್ದೇವೆಂದು ಆಶ್ರಮವಾಸಿಗಳಿಗೆ ಅದರಿಂದ ತೊಂದರೆಯಾಗಬಾರದು ಅಷ್ಟೇ ಸರಿ ಗೋವುಗಳಿಗೆ ಕರುಗಳಿಗೆ ಗೂಳಿಗಳಿಗೆ ಎಲ್ಲ ವ್ಯವಸ್ಥೆ ನಡೆದಿದೆ ಕಾಳು ಕಡ್ಡಿ ಹಿಂಡಿ ಹುಲ್ಲುಗಳನ್ನು ತುಂಬಿಡಲು ಕಣ್ಣುಗಳಾಗಿವೆ ಗೋವುಗಳು ಮೇಲುಕೊಂಡು ಬರುವುದಕ್ಕೆ ಗೋಕಾಡು ವಿಂಗಡಿಸಲಾಗಿದೆ ಅವುಗಳಿಗೂ ಕಾಯುವವರಿಗೂ ಆಹಾರವನ್ನು ಕಾಲುಕಡ್ಡಿಗಳನ್ನು ಬೆಳೆಯಲು ಬೇಕಾದಷ್ಟು ಭೂಮಿ ಗೊತ್ತಾಗಿದೆ ಸರಿ ಸರ್ವವಿಧದಿಂದಲೂ ಈ ದಾನವು ಸುಖವಾಗಿರಬೇಕು ಭಗವಾನರು ಅಲ್ಲಿಗೆ ಬರುವವರೆಗೂ ನಮ್ಮ ಕಡೆಯ ಅಧಿಕಾರಿಯೊಬ್ಬರೂ ಇರಲಿ ಅವರು ಬಂದ ಮೇಲೆ ಅವರಿಗೆ ಸರ್ವವನ್ನೂ ಒಪ್ಪಿಸಿ ಅವರ ಅಪ್ಪಣೆ ಪಡೆದು ಬರತಕ್ಕದ್ದು ಅಪ್ಪಣೆ ಭಗವನ್ ಅವರು ಆಶ್ರಮಕ್ಕೆ ಯಾವಾಗ ದಯಮಾಡಿಸಿ ಬರುವಂತೆ ಅದನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಅದಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಭಗವತಿಯವರು ಫೋಟೋ ನೋಡಿ ಇಲ್ಲ ಮಹಾಸ್ವಾಮಿ ಅವರು ಇತ್ತ ಕಡೆ ಬರುತ್ತಿರುವರು ಜೊತೆಯಲ್ಲಿ ರಾಜಪುರೋಹಿತರು ಬರುವಂತಿದೆ ಭಗವತಿಯವರಿಗೂ ಅಶ್ವದರಿಗೂ ದಾರಿ ಕೊಟ್ಟು ಮನವಾರ್ಥೆಯು ಅತ್ತರ ಸಂದನು ಅವರನ್ನು ಬರಮಾಡಿಕೊಂಡನು ರಾಜರೇ ಮೊದಲು ಮಾತನಾಡಿದರು ಜ್ಞಾನಸತ್ರುವು ಆರಂಭವಾದದಿಂದಲೂ ತಮ್ಮಿಗೆ ಬರುವಲ್ಲಿ ಯಾರನ್ನೂ ಪ್ರತ್ಯೇಕವಾಗಿ ನೋಡಲಾಗಲಿಲ್ಲ ಕೋಪವಿಲ್ಲವಷ್ಟೇ ಅಶ್ವಲಲ್ಲ ಅಶ್ವಲನ್ನು ಹೇಳಿದನು ಸನ್ನಿಧಾನವು ಜ್ಞಾನಸತ್ವವನ್ನು ನಡೆಸಿದುದು ನಮ್ಮ ಬುದ್ಧಿಯಲ್ಲಿ ಪರಿವರ್ತನವಾದ ಹಾಗಾಯಿತು ನಾವೆಲ್ಲರೂ ಬಾಯಲ್ಲಿ ಏನೇನೋ ಹೇಳುತ್ತಿದ್ದೆವು ಅದಕ್ಕೆ ಪ್ರತ್ಯೇಕವಾಗಿ ಅರ್ಥವಿದೆ ಎಂದು ನಮ್ಮ ಮನಸ್ಸಿಗೆ ಕೋರಿದಂತಿರಲಿಲ್ಲ ಈಗ ಬೇರೆಯಾಗಿ ಹೋಯಿತು ಗಾರ್ಗಿಯೂ ಸೇರಿದಳು ನಾವೆಲ್ಲ ಬ್ರಹ್ಮವಾದಿಗಳು ಆದರೂ ಅದೇನಾಗಿತ್ತೋ ಏನೋ ಬ್ರಹ್ಮವು ಪರಿಪೂರ್ಣ ಎಂದು ಬಾಯಲ್ಲಿ ಹೇಳುತ್ತಾ ಬಹಿಮುಖವಾಗಿಯೇ ಇರುತ್ತಿದ್ದೆವು ನಮ್ಮದಿನಲ್ಲಿ ಉದ್ದಾಲಕ ಅರುಣಿಗಳು ಉಶಸ್ಥರು ಕಹೋಲರು ಇವರೆಲ್ಲರೂ ಪ್ರಖ್ಯಾತರಾದವರು ಇವರಲ್ಲಿ ಇವರೆಲ್ಲ ಶರಣಾಗಿ ಎಂದರೆ ಆ ಬ್ರಹ್ಮಜ್ಞನ ಅಂತಸ್ತೇನು ಎಂತಹುದು ಮುಖ್ಯ ನಮಗೂ ಯಾವುದೋ ಜನ್ಮದ ಪುಣ್ಯವು ಪರಿಪೂರಕವಾಗಿದ್ದು ಈ ಜ್ಞಾನಸತ್ತದಲ್ಲಿ ಭಾಗಗಳಾಗಿದ್ದವು ತಾವೆಲ್ಲ ಹೀಗೆ ಹೊಗಳುತ್ತಿರುವುದರಿಂದ ನಮಗೂ ಜ್ಞಾನಸತ್ತದಿಂದ ಆದ ಲಾಭವನ್ನು ಹೇಳುತ್ತೇವೆ ನಾವು ನಮಗಾದ ಸ್ವಪ್ನದ ವಿಚಾರ ಹೇಳಿದ್ದೇವೆಲ್ಲ ಅಲ್ಲಿ ಸ್ವಯಂ ದೇವಗುರುಗಳು ಅರ್ಪಣೆ ಕೊಡಿಸಿದರಿಂದೇ ಈ ಸರ್ವಜ್ಞಾಭಿಷೇಕವು ಇಟ್ಟುಕೊಂಡಿದ್ದವು ಅವರು ಸರ್ವಜ್ಞನೇ ಗೆಲ್ಲುವನು ಎಂದರು ನಾವು ಅದನ್ನು ತೆಗೆಸಿಕೊಂಡು ಗೆದ್ದವನು ಸರ್ವಜ್ಞ ಆವತ್ತು ನೀವು ಗಂಗಾ ಸ್ನಾನದ ವಿಚಾರ ಹೇಳಿದ ಹೇಳಿದ ಭಗವಾನರೇ ಸರ್ವಜ್ಞ ಪೀಠವನ್ನು ಅಧಿರೋಹಿಸುವರೋ ಎ ಸಂದೇಹವಿತ್ತು ಈಗ ಅದು ನಿರ್ವಿವಾದವಾಗಿ ಖಚಿತವಾಯಿತು ನಾನು ತಾನೇ ಮೊದಲು ಎದ್ದು ಪ್ರಶ್ನವನ್ನು ಕೇಳಿದವನು ಆಗ ಏನಾಯಿತು ಬಲ್ಲಿರಾ ಅಳಿ ಕುದು ಅಲ್ಲಿ ಕುಳಿತಿದ್ದುದು ನಾವು ಕಂಡಿದ್ದ ದೇವರಾತ್ರ ಮಗ ಯಜ್ಞವಾಲ್ಕಿನಲ್ಲ ಯಾವುದೋ ಒಂದು ತೇಜೋರಾಶಿ ಎನಿಸಿ ಮಾತನಾಡುವುದಕ್ಕೆ ಭಯ ಭಯವಾಯಿತು ಮನೆಗೆ ಬಂದು ಸ್ನಾನ ಮಾಡಿ ಮತ್ತೆ ಅಗ್ನಿಹೋತ್ವವನ್ನು ಮಾಡುವವರೆಗೂ ಪ್ರಕೃತಸ್ಥನಾಗಲು ಆಗಲಿಲ್ಲ ನಿಜ ತಾವು ಹೇಳುವುದು ನಿಜ ನಮಗೂ ಹಾಗೆಯೇ ಆಯಿತು ಎಷ್ಟಾಗಲಿ ಗುರುಗಳಲ್ಲವೇ ನಾವು ಅವರ ಪಾದಮೂಲದಲ್ಲಿ ಕುಳಿತು ಕಲೆ ಕಳೆಯಲಿಲ್ಲವೇ ಹಾಗೆ ಹೋಯಿತು ಮಾಡುವುದೇನು ಸನ್ನಿಧಾನವು ಸಾವಿರ ಹೇಳಲಿ ನನಗಾದ ದುಃಖದಲ್ಲಿ ನಾನು ನೇರವಾಗಿ ಭಗವಾನರ ಒಳಗೆ ಹೋಗಿ ಹತ್ತುಬಿಟ್ಟೆ ವಿದಗ್ಧರಿಗೆ ಉತ್ತಮಗತೆಯಾಗಬೇಕು ಎಂದು ಪ್ರಾರ್ಥಿಸಿದೆ ಅವರೂ ದೊಡ್ಡ ಮನಸ್ಸು ಮಾಡಿ ಆಗಬಹುದು ಎಂದರು ಎಂದು ಹಿಂದಿನ ದಿನ ಸಂಜೆ ಭಗವಾನರು ಹೇಳಿದ್ದುದನ್ನೆಲ್ಲ ಹೇಳಿದರು ಅಶ್ವಲನ್ನು ನುಡಿದನು ಹಾಗಾದರೆ ಅದು ದೇವತಾ ಕೋಪದಿಂದ ಆದುದು ನಾನು ಭಗವಾನನು ಕೋಪಗೊಂಡು ಹಾಗೆ ಮಾಡಿದರೇನೋ ಎಂದಿದ್ದೆ ಗಾರ್ಗೆ ಹೇಳಿದರು ಏನೋ ಆದುದೋ ಅದು ಹೋಯಿತು ಈಗ ಅವರ ಗುರುಕುಲವು ಅವರ ಕುಟುಂಬವು ಅವರೆಲ್ಲವೆಂದು ವ್ಯಥಿಸದ ಹಾಗೆ ಮಾಡುವುದು ಮಹಾಸ್ವಾಮಿಯವರ ಕೈಯಲ್ಲಿದೆ ರಾಜರು ವ್ಯಥೆಯಿಂದ ಸಂಕೋಚಗೊಂಡ ಹೃದಯದಿಂದ ಹೇಳಿದರು ಆ ವಿಚಾರದಲ್ಲಿ ನಾವು ತಮ್ಮಷ್ಟೇ ಭಾರ ಹೊತ್ತು ವ್ಯತ್ಯಿಸಬೇಕು ಆದ್ದರಿಂದ ನಾವು ಹೇಳಿದಂತೆ ಮಾಡಲು ಸಿದ್ಧವಾಗಿದ್ದೇವೆ ತಾವು ಅವರಿಗೆ ಏನೇನೋ ಕೊಡಬೇಕೆಂದಿದ್ದೀರಿ ಇವತ್ತು ಸರ್ವಜ್ಞ ಕಾಣಿಕೆಯಲ್ಲಿ ಅರ್ಧವನ್ನು ವಿದ್ವಾಂಸರಿಗೆ ಹಂಚುವುದು ಎಂದಿರಿ ಅದು ಇದು ಎಲ್ಲ ಸೇರಿಸಿ ಅವರಿಗಾಗಿ ಒಂದು ಲಕ್ಷ್ಯವನ್ನು ಎತ್ತಿರಿ ಅದರಲ್ಲಿ ಅವರ ಕುಟುಂಬಕ್ಕೆ ಕುಟುಂಬಕ್ಕೆ ಅರ್ಧ ಗುರುಕುಲಕ್ಕೆ ಅರ್ಧ ಕೊಡಿಸಿ ಆಗಬಹುದು ಇನ್ನೊಂದು ಸಮಾಚಾರ ಕೇಳಿದರೆನು ಗುರುಪಾಂಚಾಲ ದೇಶದ ವಿದ್ವತ್ ಸಮೂಹವೆಲ್ಲ ನಿನ್ನೆಯೇ ಇಲ್ಲಿಂದ ಹೊರಟು ಬಿಟ್ಟಿದ್ದಂತೆ ಅವರಲ್ಲಿ ಒಬ್ಬರೂ ಇಲ್ಲ ಪಾಪ ಕೊಂಬು ಕಳೆದುಕೊಂಡ ವೃಷಭನ ಹಾಗೆ ಆಯಿತು ಅವರ ಪಾಡು ಏನು ಮಹಾವಿಶೇಷ ಅಲ್ಲದೆ ಅಲ್ಲಿನ ವಿದ್ವತ್ ಪ್ರಮುಖರೆಲ್ಲ ಬಂದು ಹೇಳಿ ವಿದಗ್ಧರನ್ನು ಮುಂದೆ ನುಕ್ಕಿದರು ಪಾಪ ಅವರಿಗೆ ತಾನೇ ಏನು ಗೊತ್ತು ಈಗಾಗುವುದೆಂದು ಈಗಾದ ಮೇಲೆ ಅವರು ಯಾವ ಮುಖ ಇಟ್ಟುಕೊಂಡು ನಿಂತಾರೋ ಏನಾದರೂ ಆಗಲಿ ಯಾರು ಯಾರು ಬಂದಿದ್ದವರು ಎಂಬುದು ಗೊತ್ತಿದೆ ಸನ್ನಿಧಾನಕ್ಕೆ ಸಮ್ಮತವಾದರೆ ಅವರಿಗೆಲ್ಲ ಒಂದಕ್ಕೆರಡಾಗಿ ಕೊಡಬೇಕು ಒಳ್ಳೆಯ ಸಲಹೆ ಬಹಳ ಒಳ್ಳೆಯ ಸಲಹೆ ಆದರೆ ಅದರ ಮೇಲೆ ಗುರುಪಾಂಚಾಲ ವಿದ್ವಾಂಸರಂತಹ ವಿದ್ಯಾಸಂಪನ್ನರು ಈ ಪೃಥ್ವಿಯನ್ನೆಲ್ಲ ಹುಡುಗಿದರೂ ಸಿಕ್ಕುವಂತಿಲ್ಲ ಆದ್ದರಿಂದ ಅವರಿಗಾಗಿ ಹೀಗಾಗ ಹೀಗೆ ಮಾಡುವುದು ಸರ್ವಥಾ ಸಾಧುವಾದು ಮಹಾರಾಜರೇ ಹೇಳಿದರು ಇದರ ಮೇಲೆ ಇನ್ನೊಂದು ವಾದದಲ್ಲಿ ಭಾಗಿಗಳಾಗಿದ್ದವರೆಲ್ಲ ಭಾಗಗಳಾಗಿದ್ದವರಿಗೆಲ್ಲ ವಿಶೇಷವಾದ ಸಂಭಾವನೆ ಕೊಡಬೇಕೆಂದು ಗೊತ್ತು ಮಾಡಿಕೊಂಡಿದ್ದೇವೆ ನಾವಿಬ್ಬರು ವಾದದ ವಾದದಲ್ಲಿ ಭಾಗಿಗಳಾಗಿದ್ದೆವು ಆದ್ದರಿಂದ ನಾವು ಮಾತನಾಡಬಾರದು ಆದರೂ ತಮ್ಮ ಯೋಚನೆ ಸಾಧುವಾದದು ಅಷ್ಟು ಮಾತ್ರ ಹೇಳುತ್ತೇವೆ ಸರಿ ತಾವು ಒಪ್ಪಿದ್ದುದು ಬಹು ಸಂತೋಷವಾಯಿತು ಸರ್ವಜ್ಞ ಕಾಣಿಕೆಯಾಗಿ ಬಂದುದರ ಜೊತೆಗೆ ಇನ್ನಷ್ಟು ಸೇರಿಸಿ ವಿತರಣೆ ಮಾಡೋಣ ಆಗಬಹುದು ಗಾರ್ಗೆ ಅವರು ನನಗೊಂದು ಸಂದೇಹವಿದೆ ಹೇಳಬಹುದು ಎಂದರೆ ಹೇಳಿ ಹೇಳಿಬಿಡ್ತೇನೆ ಆದರೆ ನನ್ನಿಂದ ಹೇಳಿ ಹೇಳುವುದು ಮಾತ್ರವಾಗಬಾರದು ಸನ್ನಿಧಾನವು ನನ್ನಷ್ಟೇ ಸ್ಪಷ್ಟವಾಗಿ ತಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳಿಬಿಡಬೇಕು ಆಗಬಹುದು ಅಪ್ಪಣೆಯಾಗಲಿ ಹೀಗೆ ಒಂದು ಸಲ ಅಪ್ಪಣೆಯಾಗಿತ್ತು ಭಗವಾನಗೆ ತಮ್ಮನ್ನು ಶಿಷ್ಯರಾಗಿ ಪರಿಗ್ರಹಿಸಬೇಕೆಂದು ಒಪ್ಪಿಸಿಕೊಂಡಾಗ ಗುರು ಪರೀಕ್ಷೆಯಾದ ಮೇಲೆ ಆ ಮಾತು ಎಂದರೆಂದು ಈಗ ಆ ಜ್ಞಾನಸತ್ವವು ನಡೆಸುವುದು ಆ ಗುರುಪರೀಕ್ಷೆಗಾಗಿಯೇ ಏನು ಮಹಾರಾಜರು ನಕ್ಕರು ತಾವು ಎಂದುಕೊಂಡಿರುವುದು ಬಹಳ ಸರಿ ವಿದ್ವತ್ತಿಯರು ಎಂದು ಪ್ರಖ್ಯಾತವಾದ ದಾನಕ್ಕೆ ಪ್ರಸಿದ್ಧವಾದ ವಂಶದಲ್ಲಿ ಹುಟ್ಟಿದವನು ಹೇಗೆ ಮಾಡಬೇಕು ಹಾಗೆ ಮಾಡಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೈವ ಸಹಾಯವು ಒದಗಿತು ವಿದಗ್ಧರ ಮರಣವನ್ನು ಬಿಟ್ಟು ಇನ್ನೂ ಎಲ್ಲಾ ವಿಧದಲ್ಲೂ ಜ್ಞಾನಸತ್ವ ಸುಸೂತ್ರವಾಗಿ ಯಥೋಚ್ಛತವಾಗಿ ನಡೆಯುದೆಂದು ನನ್ನ ನಂಬಿಕೆ ಆದರೆ ತಾವು ನೋಡಿದವರು ಈ ವಿಷಯವನ್ನು ಹೇಳಬೇಕು ಅಶೋಲನ್ನು ಹೇಳಿದನು ಇಂದಿ ಹಿಂದಿನ ಮಹಾರಾಜರ ಇಚ್ಛೆಯು ಈಡೇರಿತು ನಮ್ಮ ವಿದೇಹದಲ್ಲಿ ಕೃಪಾಂಚಲ ವಿದ್ವಾಂಸರನ್ನು ಮೀರಿಸುವ ವಿದ್ವಾಂಸನಾಗಬೇಕೆಂದು ಅವರ ಕನಸು ಅವರೇನಾದರೂ ಈ ಜ್ಞಾನಸತ್ತದಲ್ಲಿದ್ದು ಈ ಸರ್ವಜ್ಞಾಭಿಷೇಕವನ್ನು ನೋಡಿದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದರೋ ಅಷ್ಟೇನೋ ಆ ಕಿರೀಟವನ್ನು ಭಗವಾನರ ತಲೆಯ ಮೇಲೆ ಇಟ್ಟಾಗ ನನಗಂತ ಒಂದುಗಳಿಗೆ ಹಿಂದಿನ ಮಹಾರಾಜರು ತಮ್ಮಲ್ಲಿ ಅವಹಾನವಾಗಿದ್ದಂತೆ ತೋರುತ್ತಿತ್ತು ಭಗವಾನರು ಸಾಮಾನ್ಯರಲ್ಲ ಅವರಲ್ಲಿ ಕುಳಿತಿದ್ದರೆ ಏನೋ ದಿವ್ಯ ತೇಜಸ್ ಒಂದನ್ನು ಪುರುಷ ವಿಗ್ರಹವಾಗಿ ಎರಕೆ ಅಬ್ಬಾ ಆ ದೃಶ್ಯವನ್ನು ನೆನೆದುಕೊಂಡರೆ ಈಗಲೂ ಮೈ ಜುಮ್ಮೆನ್ನುತ್ತದೆ ಅಶಳನು ಮತ್ತೆ ಹೇಳಿದನು ಬುಡಿದರು ಹಿಂಡ ಹೇರುತ್ತಿದ್ದರು ಅದು ತಪೋಲೋಕದಿಂದ ಲೋಕೋದ್ಧಾರಕ್ಕಾಗಿ ಬಂದ ವ್ಯಕ್ತಿಯ ಮುಂದೆ ಆತನಿಂದ ಏನೇನೂ ಆಗಬೇಕು ನೋಡುತ್ತೀರಿ ಎನ್ನುತ್ತಿದ್ದರು ಸಾಲದೆ ಅವನು ಅತಿಪಿತನಯ ಅತಿಪಿತಾಮಯ ಮಹಾನಯ ಎಂದು ಹೇಳುತ್ತಿದ್ದರು ಆದರೆ ನಾವು ಯಾರು ಆ ಹುಡುಗ ಯಾಜ್ಞಾವೈಕ್ಯ ಹೀಗೆ ಭಗವಾನರಾಗಿ ಸರ್ವಜ್ಞರಾಗುತ್ತಾರೆ ಎಂದುಕೊಂಡಿರಲಿಲ್ಲ ಈಗ ಆ ಮಹಾಪುರುಷನ ಆಶ್ರಮ ಗಂಗಾಸಾಗರದಂತೆ ಯಾತ್ರಾಭೂಮಿಯಾಗಿ ಹೋಯಿತು ಇದು ದೇಶ ವಿದೇಶಗಳ ಅಧಿಪತಿಗಳ ಸಮಕ್ಷಮದಲ್ಲಿ ವಿದ್ವಾಂಸರ ಸಮ್ಮುಖದಲ್ಲಿ ನಡೆದದ್ದು ಇನ್ನೂ ಹೆಚ್ಚಾಯಿತು ಇನ್ನು ಚೆನ್ನಾಯಿತು ಆಯಿತು ಗುರುಪರೀಕ್ಷೆ ಆಯಿತು ಈಗ ಸನ್ನಿಧಾನವು ಮಾಡಬೇಕೆಂದಿರುವುದು ಏನು ಏನೇನು ಭಗವತಿಯವರು ಏನು ಹೇಳಿದರೆ ಅದು ನಾವೇನಿದ್ದರೂ ಬಂದು ಬಂದ ಒಳವೇಗೆ ಒಪ್ಪ ಹಾಕುವವರು ಒಡವೆ ಮಾಡಿಸುವವರಲ್ಲ ಸನ್ನಿಧಾನವು ಏನು ಮಾಡ ಏನು ಏನು ಮಾಡಬೇಕೆಂದಿರುವುದನ್ನು ಹೇಳಿದರೆ ಅದನ್ನೇ ಹಿಡಿದು ಹೀಗೆ ಮಾಡಿ ಹೀಗೆ ಮಾಡಬೇಡಿ ಎಂದು ನಾವು ಹೇಳುವವರು ಆದ್ದರಿಂದ ಮೊದಲು ಅಲ್ಲಿಂದ ಅಪ್ಪಣೆ ಆಗಬೇಕು ನಾವು ಅದನ್ನೇ ಯೋಚಿಸುತ್ತಿದ್ದೇವೆ ಇನ್ನೂ ಬಗೆಹರಲಿಲ್ಲ ಭಗ ಭಗವಾನರನ್ನು ಇನ್ನಷ್ಟು ದಿವಸ ಇಲ್ಲಿಯೇ ನಿಲ್ಲಿಸಿಕೊಂಡಿದ್ದು ಈ ದೇಶ ವಿದೇಶಗಳ ಅಧಿಪತಿಗಳ ಅವರ ಸೇವೆಗೆ ಈ ವಿದೇಹ ರಾಜ್ಯವನ್ನು ನಮ್ಮನ್ನು ಒಪ್ಪಿಸಿಕೊಳ್ಳುವೆ ಕೊಳ್ಳುವುದೆಂದು ಒಂದು ಮನಸು. ಎಲ್ಲ ಏನಿದ್ದರೂ ಬ್ರಹ್ಮವಿದ್ಯೆಯು ಗುರು ಶಿಷ್ಯರಿಗೆ ಮಾತ್ರ ಸಂಬಂಧಪಟ್ಟದ್ದು ಆದ್ದರಿಂದ ಭಗವಾನರನ್ನು ಏಕಾಂತದಲ್ಲಿ ಕಂಡು ಅವರಿಂದ ಉಪದೇಶ ಹೊಂದಬೇಕು ಎಂದು ಇನ್ನೊಂದು ಮನಸ್ಸು ಗಾರ್ಗೆಯು ತಲೆಯಲ್ಲಾಡಿಸಿದಳು ಒಂದನೆಯದಾಗಿ ತಾವು ಈ ರಾಷ್ಟ್ರಾಧಿಪತಿಗಳ ಮುಖ ಸಮ್ಮುಖದಲ್ಲಿ ರಾಜ್ಯ ರಾಜ್ಯಾದಾನ ಮಾಡುವುದು ಸರಿ ಆದರೆ ಅದಕ್ಕೆ ಭಗವಾನರು ಒಪ್ಪುವರು ಎಂಬ ನಂಬಿಕೆ ನನಗಿಲ್ಲ ರಾಜ್ಯವು ತಮ್ಮದಲ್ಲ ತಮ್ಮ ಕುಲಧನ ಇರುವವರೆಗೂ ರಾಜಾಡಳಿತವೆಂಬ ಬೆಲೆಯನ್ನು ಕೊಟ್ಟು ಸನ್ನಿಧಾನವು ಅನುಭವಿಸಬಹುದಲ್ಲದೆ ತಾವು ದಾನ ಮಾಡಬಹುದೆಂದು ನನಗೆ ಎನ್ನಿಸುವುದಿಲ್ಲ ನನ್ನ ಬುದ್ಧಿಗೆ ತೋರಿದ ವಿಷಯವು ಭಗವಾನರ ಬುದ್ಧಿಗೆ ತೋರುವುದಿಲ್ಲವೆಂದರೇನು ಆದ್ದರಿಂದ ಅದು ಸಾಧ್ಯವಿಲ್ಲ ಎರಡನೇದಾಗಿ ಸನ್ನಿಧಾನವು ಕ್ಷತ್ರಿಯನ್ನು ಹಾಗೆ ಮಾಡುವಂತಿಲ್ಲ ಆತನು ಬಹಿರ್ವ್ಯಾಪಾರದಲ್ಲಿ ಧರ್ಮವನ್ನು ಬಿಟ್ಟು ಹೋಗುವಂತಿಲ್ಲ ಏನಿದ್ದರೂ ಅಧ್ಯಂತ ವ್ಯವಹಾರದಲ್ಲಿ ಬ್ರಹ್ಮಾರಾಧನವನ್ನು ಇಟ್ಟುಕೊಳ್ಳಬೇಕಲ್ಲದೆ ಬಾಹ್ಯಾಭ್ಯ ಅಭ್ಯಂತರಗಳಲ್ಲೇ ಎರಡರಲ್ಲೂ ಬ್ರಾಹ್ಮಣನಂತೆ ಬ್ರಹ್ಮಪರಾಯಣನಾಗುವಂತಿಲ್ಲ ಕೊನೆಯದಾಗಿ ಉದ್ದಾರವನ್ನು ಅಪೇಕ್ಷಿಸುವ ಸನ್ನಿಧಾನವು ಭಗವಾನರನ್ನು ಹುಡುಕಿಕೊಂಡು ಹೋಗುವುದೇ ಸರಿ ಆದ್ದರಿಂದ ಈ ಸಲ ತಾವು ದೇಶಾಧಿಪತಿಗಳನ್ನೆಲ್ಲ ಕರೆದುಕೊಂಡು ಹೋಗಿ ಆಗ ಭಗವಾನರನ್ನು ಆಶ್ರಮಕ್ಕೆ ಬಿಟ್ಟು ಬನ್ನಿ ಶುಭವಾದ ತಿಥಿವಾರಗಳನ್ನು ನೋಡಿಕೊಂಡು ಶಾಸಕದಲ್ಲಿ ಹೇಳಿರುವಂತೆ ತಾವು ಸವಿತ್ರಾಣಿಗಳಾಗಿ ಅವರನ್ನು ಆಶ್ರಯಿಸಿ ಅವರನ್ನು ತಪ್ಪದೇ ಅವರು ತಮ್ಮನ್ನು ತಪ್ಪದೇ ಅನುಗ್ರಹಿಸುವರು ಅರಸನು ಅತ್ಯ ಅಶುಳನು ನೋಡಿದರು ಅಶುಳನು ಭಗವತಿಯವರು ಅಪಣೆ ಕೊಡಿಸುವುದು ಸರಿ ಎಂದು ತೋರುತ್ತದೆ ಶಾಸ್ತ್ರದೃಷ್ಟಿಯಿಂದ ಹಾಗೆ ಮಾಡುವುದು ಶ್ರೇಯಸ್ಕರ ಬ್ರಹ್ಮಬೋಧವನ್ನು ಪಡೆದುಕೊಳ್ಳುವುದು ಅದು ಆತ್ಮೋದ್ಧಾರದ ವಿಷಯ ರಾಜ್ಯದ ವಿಷಯದಲ್ಲಿ ಮಾತ್ರ ಇದು ಖಂಡಿತವಾಗಿಯೋ ಸ್ವಂತ ವಿಚಾರವಲ್ಲ ಇದನ್ನು ದಾನ ಮಾಡುವಂತಿಲ್ಲ ಈ ಧರ್ಮ ಬ್ರಹ್ಮಗಳ ಎರಡರಲ್ಲೂ ಭಗವತಿಯವರ ಅಭಿಮತವು ಸಾಧುವಾದದು ಅರಸರು ಭಗವತಿಯವರ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಅನುಮೋದಿಸಿದರು ಪ್ರಯಾಣಕ್ಕೆ ಇನ್ನೂ ಎರಡು ದಿನ ಬಿಟ್ಟು ಹೊರಡುವುದು ಎಂದು ಆ ದಿನ ತಿಥಿ ನಕ್ಷತ್ರ ವಾರಗಳೆಲ್ಲ ಅನುಕೂಲವಾಗಿದೆ ಎಂದು ಗೊತ್ತಾಯಿತು ಮರುದಿನ ಭೂರಿ ಭೋಜನ ವಿದ್ವತ್ ಸಂಭಾವನಾ ವಿನಿಯೋಗ ಅದರ ಮರುದಿನ ಪ್ರಸ್ಥಾನ ಎಂದು ಗೊತ್ತಾಯಿತು ಅರಮನೆಯ ರಾಜಪುರುಷನೊಬ್ಬನು ಸಪರಿವರ್ಜನಾಗಿ ಹೋಗಿ ಭಗವಂತರನ್ನು ಉಳಿದ ವಿದ್ವಾಂಸರನ್ನು ಕಂಡು ಯಥಾಯೋಗ್ಯವಾಗಿ ಏನೆಂದು ಹೇಳಬೇಕು ಎಲ್ಲವನ್ನೂ ಹೇಳಿ ಬಂದನು